ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಆತ್ಮಬೋಧ ಶಂಕರಾಚಾರ್ಯರ ಕೃತಿ ಇದರಲ್ಲಿ ಐವತ್ತ ಏಳನೇ ಶ್ಲೋಕವನ್ನು ಈಗ ನಾವು ನೋಡಲಿಕ್ಕಿದ್ದೇವೆ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾಧರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಶೃತಿಸ್ಮೃತಿಪುರಲ ಕರುಣಾಲಯ ನಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಅಂತಹ ಶಂಕರಾಚಾರ್ಯರ ಪಾದತಲಗಳಲ್ಲಿ ಸಾಷ್ಟಾಂಗ ವಂದಿಸುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇ ಸರಸ್ವತಿ ಸ್ವಾಮೀಜಿಯವರ ಪದತಗಳಲ್ಲಿ ಮಹಾಮಹೋಪಾಧ್ಯಾಯರು ವೇದಾಂತ ವೇದ ಬ್ರಹ್ಮರು ವಜ್ರವೇದಾಂತಿಗಳಾದ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರ ಶರ್ಮ ಅವರ ಪದದಲ್ಲಿ ವಂದಿಸುತ್ತ ಈಗ ಶಂಕರಾಚಾರ್ಯ ಕೃತಿಯಾದ ಆತ್ಮಬೋಧ ಇದರಲ್ಲಿ ಐವತ್ತೇಳನೇ ಶ್ಲೋಕವನ್ನು ನೋಡೋಣ ಅತದ್ವಾವೃತ್ತಿರೂಪೇಣ ವೇದಾಂತೈರ್ಲಕ್ಷ್ಯತೆ ವ್ಯಯಂ ಅಖಂಡಾನಂದಮೇಂ ಯತ್ತದ ಬ್ರಹ್ಮದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಈಗಾಗಲೇ ನಿನ್ನೆ ದಿವಸ ನಾವು ಈ ಬ್ರಹ್ಮವು ತಿರಿಯೂರ್ಧ್ ಅಧಃಃಪೂರ್ಣ ಸಚ್ಚಿದಾನಂದಮದ್ವಯಂ ಅನಂತಂ ನಿತ್ಯಮೇಕಂ ಯತ್ ತದ ತತ್ ಎತ್ ತದ್ ಬ್ರಹ್ಮೆತ್ ಅವಧಾರ ಇದು ಬ್ರಹ್ಮ ಅಂತ ಹೇಳಿದರೆ ಅಡ್ಡಡ್ಡವಾಗಿಯೂ ಮೇಲುಗಡೆಯು ಕೆಳಗಡೆಯು ಎಲ್ಲ ಕಡೆ ತುಂಬಿ ಇರತಕ್ಕಂತಹ ಸಚ್ಚಿದಾನಂದ ಸ್ವರೂಪವಾದ್ದು ಎರಡನೇದು ಇಲ್ಲದ್ದು ಅನಂತವು ನಿತ್ಯವೂ ಒಂದೇ ಒಂದು ಆಗಿರುವಂಥದ್ದು ಯಾವುದೋ ಅದೇ ಬ್ರಹ್ಮ ಅಂತೇಳಿ ತಿಳ್ಕೊಂಡೆವು ಯಾವುದನ್ನು ನೋಡಿದ ನಂತರ ಇನ್ನೊಂದು ದೃಶ್ಯ ಬೇರೆ ಇಲ್ವೋ ಕಾಣತಕ್ಕದ್ದು ಯಾವುದಿಲ್ವೋ ಯಾವುದನ್ನು ಯಾವುದೇ ದಾನ ಆದ ಮೇಲೆ ಇನ್ನು ಯಾವುದೇ ಪುನಃ ನಾವು ಆಗಬೇಕಾದ್ದು ಇನ್ನು ಯಾವುದು ಇರುವುದಿಲ್ಲವೋ ಯಾವುದನ್ನು ತಿಳಿದ್ರೆ ಇನ್ನೊಂದು ತಿಳಿಯುವಂಥದ್ದು ಅದಕ್ಕಿಂತ ಬೇರೆ ಯಾವುದು ಇಲ್ವೋ ಅಂಥದ್ದೇ ಬ್ರಹ್ಮ ಹಾಗೆ ಯಾವುದನ್ನು ಪಡೆದರೆ ಬೇರೆ ಅದಕ್ಕಿಂತ ಹೆಚ್ಚಿನದಾದದ್ದು ಲಾಭ ಇಲ್ಲವೋ ಯಾವ ಸುಖಕ್ಕಿಂತ ಹೆಚ್ಚಿನ ಸುಖ ಬೇರೆ ಇಲ್ಲವೋ ಯಾವ ಜ್ಞಾನಕ್ಕಿಂತ ಹೆಚ್ಚಿನದಾದ ಜ್ಞಾನ ಇಲ್ಲವೋ ಅದೇ ಬ್ರಹ್ಮ ನಿಶ್ಚಯಿಸಬೇಕು ಇದನ್ನೆಲ್ಲ ನಾವು ನೋಡಿದ್ದೇವೆ ಬ್ರಹ್ಮನ ಸ್ವರೂಪ ಈಗ ಇವತ್ತು ಹೇಳ್ತಾ ಇದ್ದಾರೆ ಅಲ್ಲದನ್ನು ಅಲ್ಲಗಳೆಯುವ ರೀತಿಯಿಂದ ಅತದ್ವ್ಯಾವೃತ್ತಿ ರೂಪೇಣ ಅತತ್ ಅದಲ್ಲ ತತ ಅಂದರೆ ಅದು ಅತತ್ ಅಂದರೆ ಅದಲ್ಲ ಇದಲ್ಲ ನೇತಿ ನೇತಿ ನ ಇತಿ ಅಲ್ಲ ಅಲ್ಲ ಅಂತೇಳಿ ಹೇಳುವ ರೀತಿಯಿಂದ ಅಲ್ಲದನ್ನು ಅದಲ್ಲದ್ದನ್ನು ಅಲ್ಲಗಳೆಯುವ ರೀತಿಯಿಂದ ಅಂದರೆ ಅನಾತ್ಮವನ್ನು ಬ್ರಹ್ಮವಲ್ಲ ಅಂದೇಳಿ ಹೇಳುವ ಮೂಲಕವಾಗಿ ಆತ್ಮವು ಬ್ರಹ್ಮ ಅಂತೇಳಿ ಹೇಳ್ಬೋದು ಆತ್ಮವಲ್ಲದ್ದು ಯಾವುದೋ ಅದು ಬ್ರಹ್ಮವಲ್ಲ ಅಂತೇಳಿ ಹೇಳ್ತಾ ಹೇಳ್ತಾ ಇದಲ್ಲ ಅದಲ್ಲ ಮನಸ್ಸಲ್ಲ ಅಲ್ಲ ಇಂದ್ರಿಯಗಳೆಲ್ಲ ಶರೀರವಲ್ಲ ಅಂತೇಳಿ ಹೇಳ್ತಾ ಹೇಳ್ತಾ ಕೊನೆಗೆ ಆತ್ಮವನ್ನು ಬ್ರಹ್ಮ ಅಂತೇಳಿ ಹೇಳುವಂಥದ್ದು ಅಂತ ಅತದ್ವ್ಯಾವೃತ್ತಿರೂಪೇಣ ಅದು ಅಲ್ಲದನ್ನು ಅಲ್ಲಗಳೆಯುವ ರೀತಿಯಿಂದ ವೇದಾಂತೈ ಲಕ್ಷ್ಯತೆ ಅವ್ಯಯಂ ವೇದಾಂತ ವಚನಗಳು ನಾಶರಹಿತವೂ ಅಖಂಡಾನಂದಮೇಕಂ ಯತ್ ಅಖಂಡಾನಂದವೂ ಆದ ಯಾವೊಂದನ್ನು ಲಕ್ಷಣದಿಂದ ತಿಳಿಸ್ತವೋ ಎತ್ತದ್ ಬ್ರಹ್ಮೇತ್ ಯಾವಧಾರ ಅದೇ ಬ್ರಹ್ಮವೆಂದು ನಿಶ್ಚಯಿಸಬೇಕು ಅಲ್ಲದನ್ನು ಅಲ್ಲ ಅಲ್ಲ ಅದಲ್ಲದನ್ನು ಅಲ್ಲಗಳೆಯುವ ರೀತಿಯಿಂದ ವೇದಾಂತ ವಚನಗಳು ನಾಶರಹಿತವು ಅಖಂಡ ಆನಂದವೂ ಆದ ಯಾವೊಂದನ್ನು ಯಾವುದೊಂದನ್ನು ಲಕ್ಷಣದಿಂದ ತಿಳಿಸ್ತವೋ ಅದೇ ಬ್ರಹ್ಮ ಅಂತೇಳಿ ನಿಶ್ಚಯಿಸಬೇಕು ಇದು ಅಲ್ಲಗಳೆಯುವ ರೀತಿಯಿಂದ ಅಂದರೆ ಹೇಳಿದರೆ ಏನು ಅಂತೇಳಿ ಸಚಿದಾನಂದ ಬ್ರಹ್ಮ ಸಚ್ಚಿದಾನಂದ ಸರಸ್ವತಿಯವರು ಹೇಳ್ತಾ ಇದ್ದಾರೆ ಸ್ವಾಮೀಜಿಯವರು ಬ್ರಹ್ಮವನ್ನು ಮಾತುಗಳಿಂದ ಇಂಥದ್ದೆಂದು ವರ್ಣಿಸಿ ಹೇಳುವುದಕ್ಕೆ ಬರುವುದಿಲ್ಲ ಯಾಕಂದರೆ ನಾಮರೂಪ ಜಾತಿ ಕ್ರಿಯಾ ಮುಂತಾದವುಗಳು ಯಾವೂ ಇಲ್ಲ ಅದಕ್ಕೆ ಆದ ಕಾರಣ ಬ್ರಹ್ಮವು ಇಂಥದ್ದು ರೀತಿಯಿಂದಲೇ ಶ್ರುತಿ ವಾಕ್ಯಗಳನ್ನು ತಿಳಿಸ್ತವೆ ಇಂಥದ್ದು ಹೌದು ಇಂಥದ್ದು ಅಂತೇಳಿ ಹೇಳಲಿಕ್ಕೆ ಅದಕ್ಕೆ ನಾಮ ಇಲ್ಲ ರೂಪ ಇಲ್ಲ ಜಾತಿ ಇಲ್ಲ ಕ್ರಿಯೆ ಇಲ್ಲ ಹಾಗಾಗಿ ಇಂಥದ್ದೆಲ್ಲ ನಾಮರೂಪ ಜಾತಿ ಕ್ರಿಯೆಗಳು ಇರುವ ಇಂಥವುಗಳು ಯಾವುದು ಬ್ರಹ್ಮ ಅಲ್ಲ ಅಂಥೇಳಿ ಹೇಳ್ತವೆ ಶ್ರುತಿಗಳು ಇಂಥದ್ದಲ್ಲ ಇದಲ್ಲ ಅದಲ್ಲ ಯಾವುದು ಇಂಥದ್ದಲ್ಲ ಅಂತ ಹೇಳ್ಬಿಟ್ಟು ನಾಮ ಬೇಕು ಹೇಳಬೇಕಿದ್ರೆ ಇದಲ್ಲ ಅಂಥೇಳಿ ಇದು ಅಂತೇಳಿ ಹೇಳಲಿಕ್ಕೆ ಅದಕ್ಕೆ ನಾಮ ಇಲ್ಲ ಅಂತ ಬ್ರಹ್ಮಕ್ಕೆ ಒಂದು ಬ್ರಹ್ಮ ಆತ್ಮ ಅಂತ ಹೇಳ್ತೇವೆ ಹೊರತು ಅದಕ್ಕೆ ಬೇರೆದಾದ ವಿಶೇಷವಾದ ನಾಮವಾಗಲಿ ರೂಪವಾಗಲಿ ಜಾತಿಯಾಗಿ ಇಲ್ಲ ಹಾಗಾಗಿ ನಾಮರೂಪ ಜಾತಿ ಕ್ರಿಯೆಗಳಿರ್ತಕ್ಕಂಥ ಬೇರೆ ಯಾವ್ಯಾವುದಿದೆಯೋ ಅದೆಲ್ಲವೂ ಬ್ರಹ್ಮವಲ್ಲ ಇದು ಬ್ರಹ್ಮವಲ್ಲ ಅದು ಬ್ರಹ್ಮವಲ್ಲ ಅಂತೇಳಿ ಹೇಳ್ತಾ ಹೇಳ್ತಾ ನೀತಿ ನೇತಿ ಎಂಬ ಅತದ್ವ್ಯಾವೃತ್ತಿ ರೂಪೇಣ ಅತತ್ ತತ್ ನೆ ಅತತ್ ಅದಲ್ಲ ಎಂಬ ರೀತಿಯಲ್ಲಿ ಹೇಳ್ತಾ ಅದಲ್ಲ ಇದಲ್ಲ ಅಂತ ಎಲ್ಲವನ್ನು ಅಲಗಳಿತ ಅಲಗಳಿತ ಕೊನೆಗೆ ಬ್ರಹ್ಮವನ್ನು ನಿಶ್ಚಯಿಸಬೇಕು ಯಾವುದು ವೇದಾಂತ ವಚನಗಳನ್ನ ಶರಿತು ಅಖಂಡ ಆನಂದವಾದ ಯಾವೊಂದನ್ನು ಲಕ್ಷಣದಿಂದ ತಿಳಿಸ್ತವೋ ಅದೇ ಬ್ರಹ್ಮಾಂತರ ನಿಶ್ಚಯಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಉದಾಹರಣೆಗೆ ಈಗ ಗಂಗೆಯಲ್ಲಿ ಹಳ್ಳಿ ಇದೆ ಎಂಬ ಒಂದು ವಾಕ್ಯದಲ್ಲಿ ಗಂಗೆ ಎಂದರೆ ಆ ಹೆಸರಿನ ಒಂದು ನದಿ ಎಂಬ ವಾಚ್ಯಾರ್ಥವನ್ನು ಬಿಟ್ಟು ಗಂಗೆಯ ದಡವೆಂಬ ಲಕ್ಷ್ಯ ಅರ್ಥವನ್ನು ತೆಗೆದುಕೊಳ್ಳಬೇಕು ನದಿಯಲ್ಲಿ ಹಳ್ಳಿ ಇರುವುದಿಲ್ಲ ಗಂಗೆಯಲ್ಲಿ ಒಂದು ಹಳ್ಳಿ ಇದೆ ಅಂದರೆ ಗಂಗಾ ತೀರದಲ್ಲಿ ಒಂದು ಹಳ್ಳಿ ಇದೆ ಅಂತೇಳಿ ತಗೊಳ್ಬೇಕು ವಾಚ್ಯಾರ್ಥವನ್ನು ತೆಗೆಕೊಳ್ಳೋದಲ್ಲ ಲಕ್ಷ್ಯಾರ್ಥ ಅದರ ಗುರಿ ಉದ್ದೇಶ ಏನು ಲಕ್ಷ್ಯ ಹಾಗೆಯೇ ಲಕ್ಷ್ಯತೆಯ ಅವ್ಯಯಂ ವೇದಾಂತ ಕೂಡ ಯಾವೊಂದನ್ನು ಲಕ್ಷಣ ಲಕ್ಷಣದಿಂದ ಅಥವಾ ಲಕ್ಷ್ಯದಿಂದ ತಿಳಿಸ್ತವೆ ಅಂಥೇಳಿ ಇಂಥದ್ದು ಅಂಥೇಳಿ ಹ್ಞೂ ಲಕ್ಷ್ಯಾರ್ಥ ಬ್ರಹ್ಮವನ್ನು ಹೇಳುವಂಥ ಮಾತುಗಳ ವಾಚ್ಯಾರ್ಥವನ್ನು ಗ್ರಹಿಸದೆ ಲಕ್ಷ್ಯಾರ್ಥವನ್ನು ತೆಗೆದುಕೊಳ್ಬೇಕು ಯಾಕಂದರೆ ವಾಚ್ಯಾರ್ಥವೆಲ್ಲವೂ ಅನಾತ್ಮವನ್ನು ತಿಳಿಸುವಂಥವುಗಳು ಅಂಥೇಳಿ ಭಾವ ಅದರದ್ದು ಯಾಕಂದರೆ ಅದು ಮಾತುಗಳಿಗೆ ನಿಲುಕದ್ದು ಯಥವು ವಾಚವನ್ನು ವರ್ತಂತೆ ಅಪ್ರಾಪ್ಯ ಮನಸಾಸಹ ಮನಸ್ಸಿಗೂ ಕೂಡ ನಿಲುಕದ್ದು ಮಾತಿಗೂ ಕೂಡ ನಿಲುಕದ್ದಾದ ಕಾರಣ ವಾಚ್ಯಾರ್ಥವನ್ನು ನಾವು ಬ್ರಹ್ಮ ಅಂತೇಳಿ ಅದು ಲಕ್ಷ್ಯಾರ್ಥ ಯಾವುದನ್ನು ಹೇಳ್ತದೋ ಅದನ್ನು ಬ್ರಹ್ಮ ಅಂತ ತಿಳಿಯಬೇಕು ಹೊರತು ಏನೆಂದಾಗಿ ಎಂತ ಏನು ಅಂತೇಳಿ ಹೇಳ್ತಾ ಇದೆ ಈ ವಾಕ್ಯ ಆ ವಾಕ್ಯದ ಅರ್ಥ ಏನು ಅದೇ ಬ್ರಹ್ಮ ಅಲ್ಲ ಈ ವಾಕ್ಯವು ಯಾವುದನ್ನು ಕುರಿತು ಹೇಳ್ತಾ ಇದೆಯೋ ಅದು ಬ್ರಹ್ಮ ಲಕ್ಷ್ಯ ವಾಕ್ಯದ ಲಕ್ಷ್ಯ ಗುರಿ ಅದು ಲಕ್ಷ್ಯಾರ್ಥ ವಾಕ್ಯದ ಶಬ್ದಾರ್ಥ ಅದು ವಾಚ್ಯಾರ್ಥ ಅಂತ ಹೇಳಿದ್ರು ಇದರಲ್ಲಿ ಶಬ್ದಾರ್ಥ ವಾಕ್ಯಾರ್ಥ ಅಥವಾ ಅದೇ ವಾಚ್ಯಾರ್ಥ ಅದಲ್ಲ ಇದು ಲಕ್ಷ್ಯ ಅರ್ಥ ಈ ವಾಕ್ಯದ ಗುರಿ ಏನನ್ನು ಹೇಳಲಿಕ್ಕೆ ತೊಡಗಿದೆ ಉದ್ದೇಶ ಅದನ್ನು ತಿಳಿಯುವಂಥ ಅದು ಬ್ರಹ್ಮ ಅಂತೇಳಿ ತಿಳಿಯಬೇಕು ಆ ರೀತಿಯಾಗಿ ವೇದಾಂತಗಳು ಕೂಡ ಹೇಳ್ತವೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಐವತ್ತ ಏಳನೆಯ ಶ್ಲೋಕದಲ್ಲಿ ಅಥದ್ಯಾವೃತ್ತಿರೂಪೇಣ ವೇದಾಂತ ನಿರ್ಲಕ್ಷ್ಯತೆ ಧ್ವಜ್ ಅಖಂಡಾನಂದಮೇಕ ಯತ್ತದ ಬ್ರಹ್ಮೇತ್ಯವಧಾರಜೇತ್ ಯಾವುದು ಉಪನಿಷತ್ತುಗಳಿಂದ ಅದಲ್ಲದ ವಸ್ತುಗಳಿಂದ ಬೇರ್ಪಡಿಸಿ ನೇತಿ ನೇತಿಯಂದು ತೋರಿಸಲ್ಪಟ್ಟಿದೆಯೋ ಅದ್ವಯವು ಅಖಂಡ ಆನಂದವು ಏಕವೂ ಆದದೋ ಅದು ಬ್ರಹ್ಮವೆಂದು ತಿಳಿಯಬೇಕು ಉಪನಿಷತ್ತುಗಳಿಂದ ಯಾವೊಂದು ತತ್ವವು ಆ ತತ್ವವಲ್ಲದ ಇತರ ವಸ್ತುಗಳಿಂದ ಬೇರ್ಪಡಿಸಿ ತೋರಿಸಲ್ಪಡ್ತದೋ ಉಪನಿಷತ್ತುಗಳಿಂದ ಅಂತಹ ಅದ್ವಯವು ಅಖಂಡ ಆನಂದವು ಏಕವೂ ಅದು ಬ್ರಹ್ಮ ಅನಾತ್ಮಗಳು ಯಾವ್ಯಾವ್ದು ಇದೆ ಅದನ್ನೆಲ್ಲ ನೀತಿ ನೇತಿ ಅಂತ ಹೇಳ್ತಾ ಬಿಡ್ತಾ ಎಲ್ಲವನ್ನು ರೂಲ್ಔಟ್ ಮಾಡ್ತಾ ಬರ್ತದಲ್ಲ ಈಗ ನಾವು ಹಾಂ ಒಂದು ಕಾಯಿಲೆನ ಪತ್ತೆ ಹೆಚ್ಚುವಾಗ ಇದು ಆ ಕಾಯಿಲೆಲ್ಲ ಈ ಕಾಯಿಲೆಲ್ಲ ಅಂಥೇಳಿ ಬೇರೆ ಬೇರೆ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ವೈದ್ಯರುಗಳು ಮಾಡ್ತಾರೆ ಉದಾಹರಣೆಗೆ ಹೊಟ್ಟೆ ನೋವಿದರೆ ಅಪೆಂಡಿಸೈಟಿಸು ಗ್ಯಾಸ್ಟ್ರೈಟಿಸ್ಸು ಅಥವಾ ಗಲ್ ಸ್ಟೋನು ಅಂದರೆ ಲಿವರಲ್ಲಿ ಸ್ಟೋನ್ ಆಗಿದೆಯಾ ಪಿತ್ತಕೋಶದಲ್ಲಿ ಗಲ್ ಬ್ಲ್ಯಾಡ್ರಲ್ಲಿ ಅಥವಾ ಕಿಡ್ನಿ ಸ್ಟೋನು ಮೂತ್ರದ ಸ್ಟೋನು ಹೀಗೆ ಬೇರೆ ಬೇರೆ ಬೇರೆ ಬೇರೆ ಒಂದೊಂದನ್ನೇ ಅದಲ್ಲ ಇದಲ್ಲ ಇದಲ್ಲ ಅಂತೇಳಿ ಮಾಡ್ತಾ ಕೊನೆಗೆ ಯಾವೊಂದು ನಿರ್ಧಾರಕ್ಕೆ ಬರೋದು ಡಯಾಗ್ನೋಸಿಸ್ ಫೈನಲ್ ಡಯಾಗ್ನೋಸಿಸ್ ಅದೇ ರೀತಿಯಲ್ಲಿ ಆತ್ಮನನ್ನು ಅನಾತ್ಮ ವಸ್ತುಗಳಿಂದ ಬೇರ್ಪಡಿಸಿ ಅಂದರೆ ಯಾವುದೋ ಫೈನಲ್ ಡಯಾಗ್ನೋಸಿಸ್ ಇದೆ ಅದಲ್ಲದೆ ಉಳಿದವುಗಳನ್ನೆಲ್ಲ ಯಾಕೆ ಅಲ್ಲ ಅಂತೇಳಿ ಸಮರ್ಥನೆ ಕೊಡ್ತಾ ಕಾರಣ ಕೊಡ್ತಾ ಅದನ್ನು ಬಿಟ್ಟು ಕೊನೆಗೆ ಈ ನಿಜವಾದ ಯಾವುದು ಆತ್ಮ ಇದೆಯೋ ಅಥವಾ ಫೈನಲ್ ಡಯಾಗ್ನೋಸಿಸ್ ಯಾವುದಿದೆಯೋ ನಿಧಾನ ಪತ್ತೆ ಹಚ್ಚುವೆ ಅದನ್ನು ಬ್ರಹ್ಮ ಅಂತೇಳಿ ಕೊನೆಗೆ ತಿಳಿಯುವಂಥದ್ದು ಹೇಗೆ ರೋಗ ಇಂಥದ್ದು ಅಂತೇಳಿ ಪತ್ತೆ ಹಚ್ಚುತ್ತಾರೋ ಅದೇ ರೀತಿಯಲ್ಲಿ ಹೀಗೆ ಇಲ್ಲಿ ಹೇಳ್ತಾ ಇದ್ದಾರೆ ಐವತ್ತ ಶ್ಲೋಕದಲ್ಲಿ ಅತದವ್ಯಾವೃತ್ತಿರುಪೇಣ ವೇದಾಂತೈರ್ಲಕ್ಷ್ಯತೆ ಅದ್ವಯಂ ಅಖಂಡ ಆನಂದಮೇಕ ಯದಬ್ರಹ್ಮೇತಾರದ್ವಯು ಅವಿಭಾಜ್ಯವು ಏಕೈಕ ಆನಂದರಸಸ್ವರೂಪವಾದ ಯಾವುದನ್ನು ಅದ್ವಯ ಎರಡಿಲ್ಲದ್ದು ಅವಿಭಾಜ್ಯ ತುಂಡಾಗದ್ದು ವಿಭಾಗ ಮಾಡ್ಲಿಕ್ಕೆ ಆಗದ್ದು ಏಕೈಕ ಆನಂದರಸಸ್ವರೂಪವಾದಂಥದ್ದು ರಸೋವೈಸಃ ಅಂತ ಹೇಳುತ್ತದೆ ಐತಿರಿ ಆನಂದರಸ ಸ್ವರೂಪವೂ ಆದಂತಹ ಯಾವುದನ್ನು ವೇದಾಂತವು ಸಕಲ ಜಡ ವಸ್ತುಗಳನ್ನು ನಿರಾಕರಿಸಿ ಅದಲ್ಲ ಇದಲ್ಲ ಅಂತೇಳಿ ಅಥದ್ ವ್ಯಾವೃತ್ತಿ ರೂಪೇಣ ತತ್ ಅಂದರೆ ಅದು ಬ್ರಹ್ಮ ಆತತ್ ಅಂದರೆ ಅದಲ್ಲದಿರುವಂಥದ್ದು ಅದೆಲ್ಲವನ್ನು ನಿರಾಕರಿಸಿ ವ್ಯಾವೃತ್ತಿ ವಿ ಆವೃತ್ತಿ ವಿಶೇಷವಾಗಿ ಅವುಗಳನ್ನು ಪುನಃ ಪುನಃ ಹೇಳ್ತಾ ಹೇಳ್ತಾ ಆವೃತ್ತಿ ಮಾಡ್ತಾ ಪುನರಾವೃತ್ತಿ ವ್ಯಾವೃತ್ತಿ ವಿಶೇಷವಾದ ಆವೃತ್ತಿಯನ್ನು ಮಾಡ್ತಾ ಒಂದೇ ಒಂದು ಅಧಿಷ್ಠಾನವೆಂದು ಯಾವುದು ಸಕಲ ಜಟವಸ್ತುಗಳನ್ನು ನಿರಾಕರಿಸಿ ಒಂದೇ ಒಂದು ಅಧಿಷ್ಠಾನ ಮೂಲ ಆಶ್ರಯ ಅಂತೇಳಿ ಯಾವುದನ್ನು ನಿರ್ದೇಶಿಸ್ತದೋ ಅದೇ ಬ್ರಹ್ಮ ಅಂತೇಳಿ ತಿಳಿ ಅಂತೇಳಿ ಹೇಳ್ತಾ ಇದ್ದಾರೆ ಅಂದರೆ ಈ ಹಿಂದೆ ಹೇಳಿದ ನಿರಾಕರಣೆಯ ಪದ್ಧತಿಯನ್ನು ಇಲ್ಲಿ ಪುನಃ ಹೇಳಿದೆ ಅಂದರೆ ಸಕಲ ವಸ್ತುಗಳ ಒಂದೇ ಒಂದು ಸಾಕ್ಷಿ ಸ್ವರೂಪವಾದಂತಹ ಬ್ರಹ್ಮನನ್ನು ಯಾರೂ ಕೂಡ ನೇರವಾಗಿ ಪಡೆಯಲಾರರು ಹಾಗಾಗಿ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತೇಳಿ ಹೇಳುವಂಥದ್ದು ಪ್ರತ್ಯಕ್ಷ ಜ್ಞಾನ ಅಂತ ಹೇಳೋದು ಕಡಿಮೆ ಯಾಕೆ ಪ್ರತ್ಯಕ್ಷ ಜ್ಞಾನ ಅಂತ ಹೇಳಿದರೆ ಪ್ರತ್ಯಕ್ಷ ಕಣಿಗೆ ಪರೋಕ್ಷ ಅಂದರೆ ಪ್ರತ್ಯಕ್ಷವಲ್ಲದ್ದು ಅಂತೇಳಿ ಆಗ್ಬಿಡ್ತದೆ ಅಪರೋಕ್ಷ ಅಂಥೇಳಿ ಹೇಳಿದರೆ ಪ್ರತ್ಯಕ್ಷವೇ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವಂಥದ್ದು ಅಂದರೆ ಅನುಭವಗಮ್ಯ ಅಂತೇಳಿ ಅಪರೋಕ್ಷ ಜ್ಞಾನಿಗಳು ಅಂತೇಳಿ ಹೇಳಿದರೆ ಅನುಭವಿಯ ಆತ್ಮಾನುಭವ ಆದವರು ಅನುಭವ ಆಗಿದೆ ಅದು ಪ್ರತ್ಯಕ್ಷ ಅಂದರೆ ಕಣ್ಣು ಮುಂದೆ ತೋರುವಂಥದ್ದಲ್ಲ ಅದು ಅನುಭವ ಗಮ್ಯವಾದದ್ದು ಹಾಗಾಗಿ ಅಪರೋಕ್ಷ ಅಂತ ಹೇಳ್ತಾರೆ ಪರೋಕ್ಷವೂ ಅಲ್ಲ ಪ್ರತ್ಯಕ್ಷವೂ ಅಲ್ಲ ಅಪರೋಕ್ಷ ಪರೋಕ್ಷವಲ್ಲದ್ದು ಅಂದರೆ ಪ್ರತ್ಯಕ್ಷ ಅರ್ಥ ಆದರೆ ಪ್ರತ್ಯಕ್ಷವಾಗಿ ಇಂದ್ರಿಯ ಗೋಚರವಲ್ಲ ಅನುಭವ ಅಪರೋಕ್ಷ ಅಂತ ಹೇಳ್ತಾರೆ ಪರೋಕ್ಷವಲ್ಲದ್ದು ಅಂಥೇಳಿ ಹೀಗೆ ಆ ಬ್ರಹ್ಮನನ್ನು ಯಾರೂ ಕೂಡ ನೇರವಾಗಿ ಪಡೆಯಲಾರರು ಸಮಾನ ಅಥವಾ ಅಸಮಾನ ಭೇದಗಳಿಗೆ ಅದ್ವಯವಾದ ಬ್ರಹ್ಮನಲ್ಲಿ ಅವಕಾಶವಿಲ್ಲ ಬ್ರಹ್ಮ ಅದ್ವಯ ಎರಡಿಲ್ಲದ್ದು ಅದರಲ್ಲಿ ಯಾವುದೇ ಭೇದಕ್ಕೆ ಅವಕಾಶವಿಲ್ಲ ಸಮಾನವಾದ ಭೇದ ಇರ್ಬೋದು ಅಸಮಾನವಾದ ಭೇದ ಇರ್ಬೋದು ಯಾವುದಕ್ಕೂ ಅವಕಾಶ ಇಲ್ಲ ಸಮಾನ ಭೇದ ಅಂದ್ರೇನು ಎರಡು ಪೆನ್ನುಗಳಿದೆ ಎರಡೂ ಒಂದೇ ಕಂಪೆನಿಯ ಒಂದೇ ಬಣ್ಣದ ಪೆನ್ನುಗಳು ಅಥವಾ ಎರಡು ಕಾರುಗಳಿವೆ ಮಾರುತಿ ಸೆಲೆರಿಯೋ ಅಂತೇಳಿಟ್ಕೊಳ್ಳುವ ಸಿಲ್ಕಿ ಸಿಲ್ವರ್ ಬಣ್ಣದ್ದು ಎರಡು ಕಾರುಗಳು ಆವಾಗ ಅಲ್ಲಿ ಭೇದ ಇಲ್ಲ ಎರಡು ಒಂದೇ ತರದ್ದು. ಎರಡು ಒಂದೇ ಥರದ್ದುಂದು ಎರಡಿದೆ ಅಂತೇಳಿ ಆಗ್ತದೆ ಆದರೆ ಅದ್ವಯವಾದ ಬ್ರಹ್ಮನಲ್ಲಿ ಈ ರೀತಿಯ ಸಮಾನ ಭೇದಕ್ಕೂ ಅವಕಾಶ ಇಲ್ಲ ಒಂದೇ ಸೆಲೆರಿಯೋ ಇರುವಂಥದ್ದು ಅಂಥೇಳಿ ಹೇಳಿದ ಹಾಗೆ ಇಡೀ ಜಗತ್ತಿನಲ್ಲಿ ಒಂದೇ ಆತ್ಮ ಅದೇ ಬ್ರಹ್ಮ ಜಗದ್ವ್ಯಾಪಿಯಾಗಿ ಅದ್ವಯವಾಗಿರ್ತಕ್ಕಂಥದ್ದು ಅಂಥೇಳಿ ಅಲ್ಲಿ ಸಮಾನ ಭೇದಕ್ಕೂ ಅವಕಾಶ ಇಲ್ಲ ಅಸಮಾನ ಭೇದಕ್ಕೂ ಅವಕಾಶ ಇಲ್ಲ ಅಸಮಾನ ಭೇದ ಅಂದ್ರೇನು ಒಂದು ಸ್ವಿಫ್ಟ್ ಇನ್ನೊಂದು ಸೆಲೆರಿಯೋ ಬೇರೆ ಬೇರೆ ಕಾರುಗಳು ಅಥವಾ ಒಂದೇ ಮಾಡೆಲ್ನಲ್ಲಿ ಬೇರೆ ಬೇರೆ ಬಣ್ಣಗಳಿರ್ಬೋದು ಆಗ ಅಸಮಾನ ಅವುಗಳು ಮಾಡೆಲ್ ಒಂದು ಇದ್ರೂ ಕಲರ್ ಬಣ್ಣ ಬೇರೆ ಬೇರೆ ಇರ್ತದೆ ಹೀಗೆ ಅದು ಅಸಮಾನ ಭೇದ ಆಯಿತು ಸಮಾನ ಭೇದ ಅಲ್ಲ ಹೀಗೆ ಸಮಾನ ಅಥವಾ ಅಸಮಾನ ಯಾವ ವೇದಗಳಿಗೂ ಅವಕಾಶ ಈ ಅದ್ವಯವಾದ ಬ್ರಹ್ಮನಲ್ಲಿ ಇಲ್ಲ ಈ ಅವಿನಾಶಿಯು ಅವಿಭಕ್ತವು ವಿನಾಶವಿಲ್ಲದ್ದು ವಿಭಕ್ತಿ ಇಲ್ಲದ್ದು ಅಂದರೆ ವಿಭಕ್ತ ತುಂಡು ಮಾಡಲಿಕ್ಕಾಗದ್ದು ವಿಭಾಗ ಮಾಡಲಿಕ್ಕಾಗದ್ದು ಆದಂತಹದ್ದೇ ಬ್ರಹ್ಮಸ್ಥಿತಿ ಅಂತಹ ಬ್ರಹ್ಮಸ್ಥಿತಿ ನಿಜ ನಿಸ್ತೇಜವಾದ ಒಂದು ಅವಸ್ಥೆ ಅಲ್ಲ ನಿಸ್ತೇಜವಾದದ್ದಲ್ಲ ಅದು ತೇಜಸ್ಸಿಲ್ಲದ್ದಲ್ಲ ಅನಂತ ಆನಂದದ ನಿರ್ದಿಷ್ಟ ಅನುಭವ ಉಪನಿಷತ್ತುಗಳು ಸರ್ವಕ್ಕೂ ಆಧಾರವಾದಂತಹ ಅದನ್ನು ಮಾತ್ರ ಸಮರ್ಥಿಸಿ ಉಳಿದದನ್ನೆಲ್ಲ ನೇತಿ ನೇತಿ ಎನ್ನುವ ಮಾರ್ಗದಿಂದ ನಿಷೇಧಿಸಿವೆ ಈ ಬ್ರಹ್ಮಸ್ಥಿತಿ ಅನ್ನತಕ್ಕಂಥದ್ದು ನಿಸ್ತೇಜವಾದ ಒಂದು ಅವಸ್ಥೆಯಲ್ಲ ಅದರ ಹೊರತಾಗಿ ಅನಂತ ಆನಂದದ ಒಂದು ನಿರ್ದಿಷ್ಟವಾದ ಅನುಭವ ಅದು ಬ್ರಹ್ಮಸ್ಥಿತಿ ಈ ಉಪನಿಷತ್ತುಗಳು ಸರ್ವಕ್ಕೂ ಮೂಲಾಧಾರವಾದಂಥ ಅದನ್ನು ಮಾತ್ರ ಸಮರ್ಥಿಸಿ ಉಳಿದದ್ದನ್ನೆಲ್ಲ ನೇತಿ ನೇತಿ ನ ಇತಿ ಅದಲ್ಲ ಇದಲ್ಲ ಎಂಬುದಾಗಿ ನಿಷೇಧಿಸ್ತಾ ಹೇಳಿವೆ ನಮ್ಮ ಮನಸ್ಸು ಬದ್ಧವಲ್ವೇ ಅಂದರೆ ಬಂಧನಕ್ಕೊಳಗಾಗಿಲ್ವೆ ನಮ್ಮ ಯೋಚನೆಗಳು ಕಲುಷಿತ ಮತ್ತು ಅಸ್ಥಿರ ಅಲ್ವೇ ನಾವು ಕಾಣತಕ್ಕಂಥ ಪ್ರಪಂಚದ ಪದಾರ್ಥಗಳು ಕ್ಷಣ ಕ್ಷಣಕ್ಕೂ ಹಾಗಾದರೆ ಈ ಸಕಲ ಬದಲಾವಣೆ ಹಿಂದೆ ಅಸ್ಥಿರತೆಯ ಹಿಂದೆ ಸ್ಥಿರವಾಗಿ ಬದಲಾಯಿಸದೇ ಇರುವಂಥದ್ದು ಯಾವುದು ಈಗ ಉದಾಹರಣೆಗೆ ಒಂದು ಗಿಡ ಇದೆ ಇವತ್ತಿದ್ದಾಗ ನಾಳೆ ಇರೋದಿಲ್ಲ ಬೆಳೀತದೆ ಒಂದು ಯಾವುದೋ ಒಂದು ರಸ್ತೆ ಇದೆ ಈಗ ಒಂದು ಆರು ತಿಂಗಳ ಚೆನ್ನಾಗಿತ್ತು ಈಗ ಏನು ಗಬ್ಬೆದ್ದೋಗಿದೆ ಹೊಂಡಾಗಿದೆ ರಸ್ತೆಯಲ್ಲಿ ಅಂದರೆ ಸ್ಥಿರವಾಗಿಲ್ಲ ಯಾವುದು ಕೂಡ ಬದಲಾವಣೆ ಸತತ ಪರಿವರ್ತನಶೀಲವಾದ ಜಗತ್ತು ಸೃಷ್ಟಿ ಹಾಗಾದರೆ ಈ ಎಲ್ಲ ಪರಿವರ್ತನಶೀಲವಾದ ಜಗತ್ತಿನ ಹಿಂದೆ ಸ್ಥಿರವಾಗಿ ಬದಲಾಯಿಸ ಇರುವಂಥದ್ದು ಯಾವುದು ಈ ಜಡ ವಸ್ತುಗಳೆಲ್ಲ ಚೇತನಗೊಂಡಿರಲು ಕಾರಣವಾದ ಆ ಚೇತನ ಶಕ್ತಿ ಯಾವುದು ಜಡವನ್ನು ಪ್ರಕಾಶಿಸುವ ಬೆಳಕು ಯಾವುದು ಜೀವನದಲ್ಲಿ ಶಕ್ತಿಯನ್ನು ಸ್ಫೂರ್ತಿಯನ್ನು ತುಂಬುವ ಆ ಶಕ್ತಿ ಸ್ವರೂಪ ಯಾವುದು ಈ ದ್ವೈತ ಸ್ಥಿತಿಯ ಬೆನ್ನ ಹಿಂದೆ ಇರುವುದು ಏನು ಸುಖ ಕಷ್ಟ ನೋವು ನಲಿವು ಬಿಸಿ ತಣ್ಣಗೆ ಚೀತ ಉಷ್ಣ ಏರು ತಗ್ಗು ಹಿಗ್ಗು ಕುಗ್ಗು ಇವುಗಳ ಇದೇ ದ್ವೈತ ಸ್ಥಿತಿ ಅಂತೇಳಿ ಹೇಳುವಂಥದ್ದು ಮಾನ ಅಪಮಾನ ಇವುಗಳ ಹಿಂದೆ ಇರುವಂಥದ್ದು ಯಾವುದು ಸಕಲ ಪದಾರ್ಥಗಳಲ್ಲಿಯೂ ಸಮಾನವಾಗಿ ಸರ್ವವ್ಯಾಪಿಯಾದ ಚೇತನವು ಯಾವುದು ಸಮಾನವು ಸರ್ವವ್ಯಾಪಿಯೂ ಆಗಿರತಕ್ಕಂಥದ್ದು ಎಲ್ಲ ಪದಾರ್ಥಗಳಲ್ಲಿ ಹಾರದಲ್ಲಿ ಪೋಣಿಸಿದ ಮುತ್ತಿನಂತೆ ಸಕಲವನ್ನು ಒಂದೇ ಪ್ರೇಮ ಬಂಧನದಲ್ಲಿಡಲು ಅಥವಾ ಪ್ರೇಮ ಪ್ರೇಮಸ್ವರೂಪಿ ಯಾರು ಹೇಗೆ ಒಂದು ಹಾರದಲ್ಲಿ ಮುತ್ತಿನ ಮಣಿಗಳನ್ನೆಲ್ಲ ಪೋಣಿಸಿ ಒಂದೇ ದಾರ ಹೇಗೆ ಕಟ್ಟಿ ಇಡ್ತದೋ ಅದೇ ರೀತಿಯಲ್ಲಿ ಒಂದೇ ಪ್ರೇಮವೆಂಬ ಬಂಧನದಲ್ಲಿ ಇಡಲು ಎಲ್ಲರನ್ನ ಕೂಡ ಒಂದೇ ಪ್ರೇಮ ಬಂಧನದಲ್ಲಿ ಇಡತಕ್ಕಂಥ ಪ್ರೇಮಸ್ವರೂಪಿ ಯಾರು ನಮ್ಮೆಲ್ಲರಿಗೂ ಆಧಾರವಾದ ನಮ್ಮ ಇಂದ್ರಿಯಗಳಿಗೆ ಅಗೋಚರವಾದ ಇಂದ್ರಿಯಗಳಿಗೆ ನಿಲುಕದ ನಮ್ಮಲ್ಲಿಯೇ ಅನುಭವವೇದ್ಯವಾಗುವಂತಹ ಸಕಲರ ಆತ್ಮಸ್ವರೂಪವಾದ ಬ್ರಹ್ಮವೇ ಅದು ಇವೆಲ್ಲಕ್ಕೂ ಕಾರಣವಾದ ಮೂಲಶಕ್ತಿ ಹಿಂದಿನ ಮೂರು ಶ್ಲೋಕಗಳಲ್ಲಿ ಆತ್ಮವನ್ನು ತಟಸ್ಥ ಲಕ್ಷಣ ರೀತಿಯಲ್ಲಿ ನಿರ್ದೇಶಿಸಲಾಯಿತು ಈಗಾಗಲೇ ನಾವು ನೋಡಿದೆವು ತಟಸ್ಥ ಲಕ್ಷಣ ನಿರ್ದೇಶನ ಅಂತ ಹೇಳಿದರೆ ಹೇಗೆ ಅಂತೇಳಿ ಹಿಂದಿನ ಮೂರು ಶ್ಲೋಕಗಳಲ್ಲಿ ಅಂದರೆ ವಿಭಜನೆ ನಿರ್ದೇಶಿಸಿದರೂ ಹೊಂದಿಕೆಯಾಗಿರುವಂತೆ ಮಾಡತಕ್ಕಂಥ ವಿವರಣೆ ಅಂದರೆ ಅದೇ ನಾವು ಆವತ್ತು ಹೇಳಿದೆವು ಆ ರಾಮರಾಯರ ಮನೆಯನ್ನು ತೋರಿಸಿದ್ದು ಒಂದು ಕಾಗೆ ಕೂತಿದೆ ಆ ಮರದ ಹತ್ರ ಆ ಮರದಲ್ಲಿ ಅದರ ಪಕ್ಕದ ಮನೆ ಅಂಥೇಳಿ ಕಾಗೆ ಸ್ಥಿರವಲ್ಲ ಹೇಳಿದಂಥ ಗುರುತು ಸ್ಥಿರವಲ್ಲ ಅಂದರೆ ಅದೇ ರೀತಿ ಇಲ್ಲಿ ಆತ್ಮದ ಸ್ವರೂಪವನ್ನು ಹೇಳುವಾಗ ಇದಲ್ಲ ಅದಲ್ಲ ಇದಲ್ಲ ಅದಲ್ಲ ಅಂತೇಳಿ ಸ್ಥಿರವಲ್ಲದನ್ನು ಹೇಳ್ತಾ ಇದಲ್ಲ ಇದರ ಹೊರತಾದದ್ದು ಇನ್ನೊಂದು ಅಂತೇಳಿ ಅಂದರೆ ಈಗ ಅಲ್ಲಿ ಕಾಗೆ ಇದೆ ಅದಲ್ಲ ಕಾಗೆ ಹತ್ತಿರ ಇರುವ ಮನೆ ಅಂಥೇಳಿ ಕಾಗೆ ಕುಳಿತಿರುವ ಮರದ ಹತ್ತಿರ ಇರುವ ಮೊನ್ನೆ ರಾಮರಾಯರದ್ದು ಅಂತೇಳಿ ಕಾಗಸ್ಥಿರ ಅಲ್ಲ ಹಾಗೆ ಇಷ್ಟವ್ರಿಗೆ ಹೇಳಿದ್ದು ನಾವು ಅದೇ ರೀತಿಯ ಲಕ್ಷಣ ತಟಸ್ಥ ಲಕ್ಷಣ ಅಂಥೇಳಿ ಅಂದರೆ ಯಾವುದೋ ಒಂದು ಅದರ ಪಕ್ಕದಲ್ಲಿರುವಂಥದ್ದು ಹ್ಞೂ ಅದಲ್ಲ ನಿಜವಾಗಿ ಆತ್ಮನಲ್ಲ ಆತ್ಮವಲ್ಲದನ್ನು ಹೇಳ್ತಾ ಹೇಳ್ತಾ ಹ್ಞೂ ಅದು ಆತ್ಮವಲ್ಲ ಇದು ಆತ್ಮವಲ್ಲ ಅಂತ ಹೇಳ್ತಾ ಹೇಳ್ತಾ ಆತ್ಮನನ್ನು ವಿವರಿಸಿತು ಅದು ತಟಸ್ಥ ಲಕ್ಷಣ ರೀತಿಯ ವಿವರಣೆ ನಿರ್ದೇಶನ ಇಲ್ಲಿನ ಮುಂದೆ ಆತ್ಮನ ನಿರ್ದೇಶನ ನೇರವಾದ ರೀತಿಯಲ್ಲಿ ಅಥವಾ ಸ್ವರೂಪ ಲಕ್ಷಣದಲ್ಲಿ ತೋರಿಸಲ್ಪಟ್ಟಿದೆ ಅಂತೇಳಿ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾರೆ ಐವತ್ತ ಏಳನೇ ಶ್ಲೋಕದವರೆಗೆ ಐವತ್ತೇಳು ಐವತ್ತಾರು ಐವತ್ತೈದು ಈ ಮೂರು ಶ್ಲೋಕಗಳಲ್ಲಿ ಆತ್ಮನ ತಟಸ್ಥ ಲಕ್ಷಣವನ್ನು ಹೇಳಿದರೆ ಇನ್ನು ಮುಂದೆ ಸ್ವರೂಪ ಲಕ್ಷಣ ಆತ್ಮನದ್ದು ನೇರವಾಗಿ ಇದು ಐವತ್ತೆಂಟನೇ ಶ್ಲೋಕದಿಂದ ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಅರುವತ್ತೊಂದು ಅರುವತ್ತೆರಡು ಅರುವತ್ತ್ಮೂರು ಅರವತ್ನಾಲ್ಕಿಗೆ ಮುಂದೆ ಅರವತ್ತ್ನಾಲ್ಕನೇ ಶ್ಲೋಕದವರೆಗೂ ತೋರಿ ಬರ್ತದೆ ನಮಗೆ ಆತ್ಮನ ಸ್ವರೂಪ ಈಗ ಸ್ವರೂಪ ಲಕ್ಷಣ ಏನು ಅಂತೇಳಿ ಹೇಳೋದನ್ನು ನಾವು ನೋಡಬೇಕಾಗ್ತದೆ ಅದನ್ನು ನಾವು ಮುಂದಿನ ದಿವಸ ನೋಡೋಣ ಹರೇರಾಮ ಓಂ ತತ್ಸತ್ ಶ್ರೀಶಂಕರ ಅರ್ಪಿತ ಮಸ್ತು